ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅಂಜೂರ ಮತ್ತು ಇಪ್ಪೆಯಾಣೆ ಸೀನಾಯಿ ಪರ್ವತ ಮತ್ತು ಈ ಶಾಂತಿಪೂರ್ಣ ನಗರ ಮಕ್ಕಾದಾಣೆ ನಾವು ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿರುತ್ತೇವೆ ತರುವಾಯ ಅವನನ್ನು ಪಲ್ಲಟಗೊಳಿಸಿ ನೀಚರಲ್ಲಿ ಅತ್ಯಂತ ನೀಚನಾಗಿ ಮಾಡಿದೆವು ಆದರೆ ವಿಶ್ವಾಸವಿರಿಸಿಕೊಂಡ ಮತ್ತು ಸತ್ಕರ್ಮವೆಸಗುತ್ತಿದ್ದವರ ಹೊರತು ಅವರಿಗೆ ಎಂದು ಮುಗಿಯದಂತಹ ಸತ್ಫಲವಿದೆ ಸಂದೇಶವಾಹಕರೇ ಇದರ ನಂತರ ಇನ್ನಾರು ತಾನೇ ಪುರಸ್ಕಾರ ಮತ್ತು ಶಿಕ್ಷೆಯ ವಿಷಯದಲ್ಲಿ ನಿಮ್ಮನ್ನು ಸುಳ್ಳಾಗಿಸಬಲ್ಲರು ಅಲ್ಲಾಹನು ಎಲ್ಲ ಅಧಿಪತಿಗಳಿಗಿಂತ ಮಹಾ ಅಧಿಪತಿಯಲ್ಲವೇ